ಕೈಲಾಸ ಪರ್ವತ ದರ ಮನೆಯಲ್ಲಿ ತಲೆನೋವು ಬಂದಿತು ಜೀವನಿಗೆ ಅಲ್ಲಿ ಕಾವಲುಗಾರರಿಗತಿಗೋಳಾಟ ಪಾರ್ವತಿಗೆ ಬಂದಿತು ಬಿಕಲಾಟ ಕೈಲಾಸ ಪರ್ವತರ ಮನೆಯಲ್ಲಿ ತಲೆನೋವು ಬಂದಿತು ಜೀವನಿಗೆ ಅಲ್ಲಿ ಕಾವಲುಗಾರರಿಗತಿಗೋಳಾಟ ಪಾರ್ವತಿಗೆ ಬಂದಿ ತುಬಿಕಲಾಟ ಗಿರಿಜಯು ಹೊಡೆದಳು ಗಣಪತಿಯನ್ನು ಮುರಿದಳು ಕೈಲಿದ ಕಡುಬನ್ನು ಕೆಲವರು ಹೋದರು ಕೆಲವರು ನಿಂದರು ಕೆಲವರು ಮೇಲ್ ಕೆಳ ನೋಡುತ್ತ ನಿಂತರು ಗಿರಿಜೆಯು ಹೊಡೆದಳು ಗಣಪತಿಯನ್ನು ಮುರಿದಳು ಕೆಲವರು ಹೋದರು ಕೆಲವರು ನಿಂತರು ಕೆಲವರು ಮೇಸಲ ನೋಡುತ್ತ ನಿಂತರು ತಲನೋ ಸಹಿಸದೆ ಈಶ್ವರನಾಗ ಕಳುಹಿದ ಕಪಿಯನ್ನು ಕರೆ ತಲನೋ ಸಹಿಸದೆ ಈಶ್ವರನಾಗ ಕಳುಹಿದ ಕಪಿಯನ್ನು ಕರೆ ತರಲಾಗ ಓಡುತ್ತ ಹೋದರು ಮಾರುತಿ ಬಳಿಗೆ ಕಾಡಿಸುತ್ತಿದ ತಲೆನೋ ಈಶ್ವರನಿಗೆ ಓಡುತ್ತ ಮಾರುತಿ ಬಳಿಗೆ ಕಾಡಿಸುತ್ತಿದ ತಲೆನೋ ಈಶ್ವರನಿಗೆ ಎಂದರು ಜನರೆಲ್ಲ ಒಂದಾಗಿ ಬಂದನು ಮಾರುತಿ ಮುಂದಾಗಿ ತಂದಿಯಲ್ಲಿ ನೋಡಿದ ಈಶ್ವರನಾಗ ಒಂದಾಗಿ ಬಂದನು ಮಾರುತಿ ಮುಂದಾಗಿ ತಂದಿಯ ನೋಡಿದ ನೀಶ್ವರನಾಗ ವಂದಿಸಿದನು ಮಾರುತಿ ಬೇಗ ಏನಲ್ಲ ಮಾರುತಾರೋ ಔಷಧಿ ನೀನೇ ಹೋಗೋ ಭಟರುಗಳು ಬೇಡ ಎಂದ ಹೇಳಿದ ಹರ ತೊದಲು ತಲಾಗ ನೀನೇ ಹೋಗೋ ಭಟರುಗಳು ಬೇಡ ಎಂದ ಹೇಳಿದ ಹರ ತೊದಲು ತಲಾಗ ಮುಂದಕ್ಕೆ ನಡೆದನು ಕಪಿಯಾಗ ಬಾಬಾ ಬುಡಂಗಿರಿ ಹಾರಿದನು ಮುಂದಕ್ಕೆ ನಡೆದನು ಕಪಿಯಾಗ ಬಾಬಾ ಬುಡಂಗಿರಿ ಹಾರಿದನು ಗಿಡದಿಂದ ಬೀಜವ ಬಿಡಿದನು ಕಪಿ ರಾಜನು ಕೈಲಾಸಕ್ಕೆ ಬಂದು ಈಶ್ವರ ಬೀಜವ ತೆಗೆದುಕೊ ಎಂದ ಈಶ್ವರ ಬೀಜವ ತೆಗೆದುಕೊ ಎಂದ ಗಿಡದಿಂದ ಜವ ಬಿಡಿಸಿದನು ಬಾಬಾ ಗುಡಂಗಿರಿ ಹಾರಿದ ಕಪಿಯು ಕಪಿ ರಾಜನು ಕೈಲಾಸಕ್ಕೆ ಬಂದು ಈಶ್ವರ ಬೀಜವ ತೆಗೆದುಕು ಎಂದ ಕೆಂಪಗೆ ಬಾಣಲೆಯಲಿ ಹುರಿ ಪುಡಿ ಮಾಡಿ ಮರಳುವ ನೀರಿಗೆ ಪುಡಿ ಹಾಕಿ ಶೋಧಿಸಿ ಕೆಂಪಗೆ ಬಾಣಲೆಯಲಿ ಹುರಿ ಪುಡಿ ಮಾಡಿ ಮರಳುವ ನೀರಿಗೆ ಪುಡಿ ಹಾಕಿ ಶೋಧಿಸಿ ಹಾಲು ತಕ್ಕರೆ ಬೆರೆಸಿ ಬಿಸಿ ಬಿಸಿಯಾಗಿ ಪಾನವ ಮಾಡಂದು ಹಾಲು ತಕ್ಕರೆ ಬೆರೆಸಿ ಬಿಸಿ ಬಿಸಿಯಾಗಿ ಪಾನವ ಮಾಡಂದು ಈ ಪರಿ ಹೇಳಿದ ಕಪಿಯೊಡೆಯ ಮಾಡಿಸಿ ಕುಡಿದನು ಜಗದೊಡೆಯ ಈ ಪರಿ ಹೇಳಿದ ಕಪಿಯೊಡೆಯ ಮಾಡಿಸಿ ಕುಡಿದನು ಜಗದೊಡೆಯ ಅಂತೂ ಈಶ್ವರನಾಗಲೆ ನೋವು ಇಲ್ಲದೆ ಓಡಿತು ಅಲ್ಲಿಂದ ಅಂತೂ ಈಶ್ವರನಾಗಲೆ ನೋವು ಇಲ್ಲದೆ ಓಡಿತು ಅಲ್ಲಿಂದ ಕಪಿಯು ತಂದದ್ದು ಕಪಿ ಬೀಜವೆಂದು ಹೆಸರಿತ್ತನು ಈಶ್ವರನಂದು ಕಪಿಯೂ ತಂದದ್ದು ಕಪಿ ಬೀಜವೆಂದು ಹೆಸರಿದ್ದನು ಈಶ್ವರನಂದು ಜನಗಳ ಬಾಯಲಿ ದೀರ್ಘವು ಬಂದು ಆಯಿತು ಕಾಫಿ ಬೀಜವೆಂದು ಜನಗಳ ಬಾಯಲಿ ದೀರ್ಘವು ಬಂದು ಆಯಿತು ಕಾಫಿ ಬೀಜವೆಂದು